ಅರವತ್ತೆಂಟನೆಯ ತರಂಗ ವಿಶ್ವಾಮಿತ್ರರು ಅಂದು ನಿದ್ದೆಯಿಂದ ಇಳುತ್ತಿದ್ದ ಹಾಗೆಯೇ ಅವರಿಗೆ ಇಂದು ವಸಿಷ್ಠರು ದಯಮಾಡಿಸಿದರೆ ಮಾಡಿಸುವರೆಂದು ಬೋಧವಾಯಿತು ಸರಿ ಅವರು ಬರುವ ಉದ್ದೇಶವೂ ಗೊತ್ತಿದೆ ಸಿದ್ದರಾಗಿದ್ದರು ಸುಮಾರು ಒಂದೂವರೆ ಜಾವವಿರಬೇಕು ಹಠಾತ್ ಆಗಿ ಭಗವಾನರು ತಲೆ ನೋಡಿದರು ದೂರದಿಂದ ಒಂದು ತೇಜಮಂಡಲ ಮಂಡಲವು ಆಶ್ರಮದ ಕಡೆ ಬರುತ್ತಿರುವುದು ಕಾಣಿಸಿತು ಎದ್ದು ನಿಂತು ಅದನ್ನು ಸ್ವಾಗತಿಸಿದ್ದ ಸ್ವಾಗತಿಸುತ್ತಿದ್ದ ಹಾಗೆಯೇ ಜ್ಯೋತಿರ್ಮಂಡಲವು ಇವರಿದ್ದಲ್ಲಿಗೇ ಬಂದು ಇಳಿಯಿತು ಆ ತೇಜೋರಾಶಿಯನ್ನು ಭೇದಿಸಿಕೊಂಡು ಭಗವಾನ್ ವಶಿಷ್ಠರು ಈಚೆಗೆ ಬಂದರು ವಿಶ್ವಾಮಿತ್ರರು ಅವರಿಗೆ ಮಧುಪರ್ಕವನ್ನು ಒಪ್ಪಿಸಿದರು ಯಥಾವಧಿಯಾಗಿ ಅತಿಥಿ ಸತ್ಕಾರ ಮಾಡಿದರು ಪರಸ್ಪರ ಕುಶಲ ಪ್ರಶ್ನೆಗಳಾದ ಮೇಲೆ ವಸಿಷ್ಠರ ಪರಮ ಸಂತೋಷವು ಹೃದಯದಿಂದ ಉಕ್ಕಿ ಮುಖದಿಂದ ಹೊರ ಹೊರಸೂಸುತ್ತಿರಲು ಅಂತೂ ಗೆದ್ದಿರಿ ಲೋಕವನ್ನು ಉದ್ದಾರ ಮಾಡಿದಿರಿ ಎಂದರು ವಸಿಷ್ಠರ ಸ್ತೋತ್ರವನ್ನು ಸುಲಭವಾಗಿ ಸುಲಭವಾಗಿ ಒಪ್ಪಿಕೊಳ್ಳದೆ ವಿಶ್ವಾಮಿತ್ರರು ಆ ಗೌರವವೆಲ್ಲ ಪರಿಷತ್ತಿಗೆ ಸೇರಿದುದು ನಾನೇನಿದ್ದರು ಅಜ್ಞಾಹಕ ಪರಿಷತ್ತು ಎಲ್ಲಿ ನಿಂತರೆ ಕಾರ್ಯವಾಗಬೇಕೆಂಬುದನ್ನು ತಾವು ಸೂಚಿಸಿದ್ದೀರಿ ಏನು ಮಾಡಬೇಕು ಎಂಬುದನ್ನು ಲೋಪ ಮುದ್ರ ಲೋಪ ಮುದ್ರಾ ಅಗಸ್ತ್ಯರು ಹೇಳಿಕೊಟ್ಟರು ಮಿಕ್ಕಿದ್ದೆಲ್ಲ ದೇವಗುರುಗಳ ದಯಿಂದ ಆಯಿತು ಇನ್ನು ಇದರಲ್ಲಿ ಯಾವ ಯಾವುದಕ್ಕಾಗಿ ನಾನು ಹೊಗಳಿಕೊಳ್ಳಬೇಕು ಎಂದು ನಕ್ಕರು ವಸಿಷ್ಠರು ಹೇಳಿದರು ಯುದ್ಧವೆಲ್ಲ ಸೈನಿಕರದು ನಿಜ ಗೆಲ್ಲುವವರು ಸೋಲುವವರು ಅವರೇ ಆದರೂ ಅದರ ಕೀರ್ತಿಯೆಲ್ಲ ಸೇನಾನಿಯದು ಹಾಗೆ ಪರಿಷತ್ತು ಅದು ಇದು ಎಲ್ಲಾ ನಿಜ ಆದರೆ ನಾವೆಲ್ಲರೂ ಇದು ತಮ್ಮಿಂದಲೇ ಆಗಬೇಕು ಇನ್ನಾರಿಂದಲೂ ಸಾಧ್ಯವಿಲ್ಲ ಎಂಬುದನ್ನು ಅರಿತೇ ಈ ಕೆಲಸ ಮಾಡಿದೆವು ಅದನ್ನು ಮರೆಯಬೇಡಿ ಆಯ್ತು ತಮ್ಮ ವಿಶ್ವಾಮಿತ್ರರು ತಮ್ಮ ಶಿಷ್ಯರನ್ನು ಕರೆದು ತೋರಿಸಿದರು ವಶಿಷ್ಠರು ಅವರೆಲ್ಲರನ್ನೂ ನೋಡಿ ಬಹು ಸಂತೋಷಪಟ್ಟು ಎಲ್ಲರೂ ಋಷಿಕಲ್ಪರಾಗಿದ್ದಾರೆ ಇವರಿಗೆ ಬೇಕಾದದು ವೇದಾಧ್ಯಯನ ಅದಷ್ಟಾದರೆ ಇವರೆಲ್ಲ ಬ್ರಾಹ್ಮಣರೇ ಸಂದೇಹವಿಲ್ಲ ಸರಿ ಇವರಿಗೆ ಅಗ್ನಿವಿದ್ಯೆಯನ್ನು ಕೊಡಿ ಮಿಕ್ಕದನ್ನೆಲ್ಲ ಆ ಯಜ್ಞೇಶ್ವರನೇ ಮಾಡುವನು ಎಂದು ಅವರೆಲ್ಲರಿಗೂ ಆಶೀರ್ವಾದ ಮಾಡಿ ಅವರನ್ನು ಕಳುಹಿಸಿಕೊಟ್ಟರು ಆಶ್ರಮದಲ್ಲಿ ವಸಿಷ್ಠ ವಿಶ್ವಾಮಿತ್ರರು ಇಬ್ಬರೇ ನಿಂತರು ವಶಿಷ್ಠರು ಹೇಳಿದರು ಈ ದಿನ ವೈಶ್ವಾನ ವೈಶ್ವಾನರೇಕು ರೇಗಿದ್ದಾದೆ ನಾನು ನರ್ಮದಗೆ ಹೋಗಿ ಸ್ನಾನ ಮಾಡಿ ಬಂದು ಬಿಡುತ್ತೇನೆ ಅಷ್ಟರೊಳಗಾಗಿ ಏನಾದರೂ ಪಾಕವಾಗಬೇಕಲ್ಲ ಏನೋ ಅಪ್ಪಣೆಯಾದರೆ ಅದು ಸಿದ್ಧವಾಗುತ್ತದೆ ಮಾನಸ ಸೃಷ್ಟಿ ಬೇಡಿ ಮಾನವ ಸೃಷ್ಟಿಯಾಗಲಿ ಪರಮಾನ್ನವಾದರೆ ಸುಲಭ ಬೇಗ ಆಗುತ್ತದೆ ಅಲ್ಲವೇ ಹೌದು ಆದರೆ ಒಂದು ಮಾತು ನಾನೇನೋ ಬೇಗನೇ ಬರಬೇಕು ಅಂದಿದ್ದೇನೆ ಎಷ್ಟೇ ಆದರೂ ನನ್ನ ವೇದಾಭ್ಯಾಸ ಝಡ ನರ್ಮದಾ ನದಿಯಂತೂ ಕೇವಲ ಶಿವಮಯವಾದುದು ಈ ಶಿವಸನ್ನಿಧಿಯಲ್ಲಿ ತಟ್ಟನೇ ಸಮಾಧಿ ಬಂದು ಕೊಂಚ ನಿಧಾನವಾದರೂ ಈ ಪರಮಾನ್ನ ಬಿಸಿಯಾಗಿರುವಂತೆ ಇಟ್ಟಿದ್ರೆ ಆಗಬಹುದಷ್ಟೇ ಆಗಬಹುದು ಸರಿ ನಾನಿನ್ನು ಹೋಗಿ ಬರ್ತೇನೆ ಆದಷ್ಟು ಬೇಗ ಬರ್ತೀನಿ ಬ್ರಾಹ್ಮಣ ಇಲ್ಲದಿದ್ದರೆ ಏನಾದರೂ ಶಾಂತಿ ಮಾಡಿಕೊಂಡೇ ಹೋಗಬೇಕು ಎನ್ನುವ ಮಟ್ಟಿಗೆ ಮಟ್ಟಿಗೆ ವೈಶ್ವಾನರ ಕೋಪ ಎಂದು ನಗುತ್ತಾ ಕಮಂಡಲುವಿನೊಡನೆ ನದಿಯ ಕಡೆಗೆ ಹೊರಟರು ಶಿಷ್ಯನು ದಾರಿಯನ್ನು ತೋರಿಸಿಕೊಂಡು ಕರೆದುಕೊಂಡು ವಿಶ್ವಾಮಿತ್ರರು ತಾವು ನದಿಗೆ ಹೋಗಿ ಸ್ನಾನವನ್ನು ಯಥಾವಿದವಾಗಿ ಆದಷ್ಟು ಬೇಗ ಮುಗಿಸಿಕೊಂಡು ಬಂದು ಒಲೆ ಹೊತ್ತಿಸಿದ್ದರು ಒಂದು ಗಳಿಗೆಯೊಳಗಾಗಿ ಪಾಯಸವು ಸಿದ್ಧವಾಯಿತು ಮಾಡಿದವರ ಶ್ರದ್ಧಾಭಕ್ತಿಗಳ ಪ್ರಕಾಟ ರೂಪವು ಎಂಬಂತೆ ಆ ಪಾಯಸದ ಸುವಾಸನೆ ಸುತ್ತಮುತ್ತಲೂ ಪಸರಿಸಿ ಹಸುವಿಲ್ಲದವರಿಗೂ ಹಸಿವುಂಟು ಮಾಡುವಂತಿದೆ ಆದರೆ ಸುಗಂಧ ಅದರ ಸುಗಂಧ ಆಶ್ರಮದಲ್ಲೆಲ್ಲ ಹಬ್ಬಿದೆ ಅಷ್ಟು ಹೊತ್ತಾಯಿತು ಇನ್ನು ಅಷ್ಟು ಹೊತ್ತಾಯ್ತು ವಸಿಷ್ಠರು ಬರಲಿಲ್ಲ ಶಿಷ್ಯನೊಬ್ಬನು ಹೋಗಿ ನೋಡಿದನು ಭಸ್ಮೂಳಿತ ಗಾತ್ರರಾಗಿ ಪದ್ಮಾಸನದಲ್ಲಿ ವಸಿಷ್ಠರು ಕುಳಿತಿದ್ದಾರೆ ಇನ್ನು ಅಷ್ಟು ಹೊತ್ತಾಯಿತು ವಿಶ್ವಾಮಿತ್ರರು ತಾವೇ ಹೋಗಿ ನೋಡಿದರು ಅವರಿಗೆ ಸಮಾಧಿ ಬಂದಿದೆ ಅದು ಶಿಥಿಲ ಸಮಾಧಿಯಲ್ಲ ದೃಢ ಸಮಾಧಿ ಯಾವಾಗ ಬಹಿಮುಖರವಾಗುವರೋ ಮಾಡಿರುವುದು ಪಾಯಸ ಅದು ಬೆಂಕಿಯ ಮೇಲೆ ಬಿಟ್ಟರೆ ತಳಹ ತಳಹದೆ ತೆರಗಿಟ್ಟರೆ ಆಲಿ ಹೋಗುತ್ತದೆ ಆಲಿ ಹೋದರೆ ತಂಗಗಳಾಗಿ ಗ್ರಹಣಕ್ಕೆ ಅಯೋಗ್ಯವಾಗುತ್ತದೆ ಅಡಿಗೆಯು ಬಿಸಿಯಾಗುವ ಆಗಿರುವವರಿಗೂ ಅದರಲ್ಲಿ ಪ್ರಾಣ ಶಕ್ತಿ ಇರುವುದು ಅನಂತರ ಅದರಲ್ಲಿ ತಣ್ಣಗಾಗುತ್ತಾ ಬಂದಾಗಲ್ಲ ಅಪಾನ ಶಕ್ತಿಯೂ ಬರುವುದು ಅದರಲ್ಲಿರುವ ಆಹಾರ ಯೋಗ್ಯತೆಯು ನಷ್ಟವಾಗುವುದು ಪಾಯಸವು ಬದು ಸುಲಭವಾಗಿ ಆರುವುದು ಹಳಿಸುವುದು ಭಗವಾನ್ ರೇಖೆ ಹೀಗೆ ಮಾಡಿದರು ಬೇಕೆಂದ ಮಾಡಿರಬಹುದು ಇರಬೇಕು ಹೌದು ಹೌದು ಅಂದು ಪರಿಷತ್ತಿನಲ್ಲಿ ನಮ್ಮ ಪರೀಕ್ಷೆಯು ವಶಿಷ್ಠ ಮುಖವಾಗಿ ಗೊತ್ತಾಗಿತ್ತು ಈಗ ಇವರು ದಯಮಾಡಿರುವುದು ಅದಕ್ಕೆ ಆಯ್ತು ಪಾಯಸದ ಪರೀಕ್ಷೆ ಸರಿ ಸರಿ ದೇಹ ದೇಶ ಕಾಲ ಸ್ವರೂಪನಾಗಿ ಎಲ್ಲವನ್ನೂ ಪಾಕ ಮಾಡುವ ವೈಶ್ವಾನರನ್ನು ನಿರೋಧಿಸಿ ಏಕಸ್ಥಿತಿಯನ್ನು ಕಾಪಾಡಬಲ್ಲನೇ ಬಲ್ಲನೇ ಇಲ್ಲವೇ ಎಂಬುದು ಈಗಿನ ಪರೀಕ್ಷೆ ನಡೆಯಬೇಕಾದು ಲೋಕರಕ್ಷಣೆಗೋಸ್ಕರ ಶಕ್ತಿ ಸಾಮರ್ಥ್ಯಗಳನ್ನು ಸಂಪಾದಿಸಿದವರು ಅವು ಪಾಕಾಭಿಮುಖವಾಗಿ ಮುಂದೆ ನುಗ್ಗುವುದನ್ನು ತೊಡೆಯಬಲ್ಲವರಾಗಿರಬೇಕು ನಿಜ ಭಗವಾನರು ಮಾಡಿದ್ದು ಸರಿ ನಾನು ಈ ಪರೀಕ್ಷೆಯಲ್ಲಿ ಗೆಲ್ಲಲೇಬೇಕು ಆಗಲಿ ದೇವತೆಗಳಿಗೆ ಗಳಿದ್ದಾರೆ ಗೆಲ್ಲಿಸುತ್ತಾರೆ ನನಗೇಕೆ ವಿಶ್ವಾಮಿತರು ಶಿಷ್ಯರನ್ನು ಕರೆದರು ಆಗಲೇ ನಡು ಹಗಲಾಗಿದೆ ಒಂದು ಜಾವ ನೋಡಿ ಭಗವಾನರು ಬಂದರೆ ಸಮ ಇಲ್ಲವಾದರೆ ನೀವು ಅಡಿಗೆ ಮಾಡಿ ಊಟ ಮಾಡಿಬಿಡಿ ನಾನು ಸಮಾಧಿಯನ್ನು ಅವಲಂಬಿಸುತ್ತೇನೆ ಭಗವಾನರು ಬರುವವರೆಗೂ ನಾನು ಸಮಾಧಿಯಲ್ಲಿ ಇರುತ್ತೇನೆ ಎರಡು ದಿನ ನಮಗಾಗಿ ಕಾದಿದ್ದು ಮೂರನೇ ದಿನ ನೀವೆಲ್ಲರೂ ಯಥೇಚ್ಛವಾಗಿ ಹೋಗಿ ಬನ್ನಿ ಮುಂದೆ ಹಿಮಾಲಯದಲ್ಲಿ ಬ್ರಹ್ಮರ್ಷಿ ಪರಿಷತ್ತು ಸೇರುವುದು ಆಗ ನಾವು ಒಬ್ಬರನ್ನೊಬ್ಬರು ನೋಡುವುದು ಎಂದು ಅವರಿಗೆಲ್ಲ ಹೇಳಬೇಕಾದ ಹೇಳಿ ತಾವು ಪ್ರಣಶಾಲೆಯಲ್ಲಿ ಒಂದು ಮೂಲೆಯಲ್ಲಿ ಪಾಯಸದ ಪಾತ್ರೆಯನ್ನು ನೆತ್ತಿಯ ಮೇಲೆ ಇಟ್ಟುಕೊಂಡು ಸಮಾಧಿಯಲ್ಲಿ ಕುಳಿತರು ದೇಹದಲ್ಲಿರುವ ವೈಶ್ವಾನರನ್ನು ದೇಹದಲ್ಲಿರುವ ವೈಶ್ವಾನ ಪ್ರಜ್ವಲಿಸಿ ಆ ಫರ್ಮಾನದಲ್ಲಿ ಇರುವ ಅನ್ನಶಕ್ತಿಯು ಝರ್ಜರಿತವಾಗದಂತೆ ಅದನ್ನು ಕಾಪಾಡಬೇಕೆಂದು ಆತನನ್ನು ಪ್ರಾರ್ಥಿಸಿಕೊಂಡು ಪ್ರಾಣಪಾಣಗಳನ್ನು ಒಂದರಲ್ಲಿ ಒಂದನ್ನು ಬೆಸೆಿದರು ಉದಾನವನ್ನು ಪ್ರಣವನಾದ ಪ್ರಣವನಾದ ಮಾಡುತ್ತಿರಬೇಕೆಂದು ಒಪ್ಪಿಸಿದರು ವ್ಯಾನವು ಜಾಗೃತವಾಗಿ ದೇಹವನ್ನು ಕಾಯ್ದುಕೊಂಡಿರುವಂತೆ ಕೇಳಿಕೊಂಡರು ಸಮಾನವು ಶಾಂತವಾಗಿ ಕುಳಿತರಬೇಕೆಂದು ಬೇಡಿಕೊಂಡರು ತಾವು ಪರಮಾನ್ವವಾಗಿ ಪರಮಾನ್ಯವು ತಾವಾಗಿ ಸಮಾಧಿಯಲ್ಲಿ ಕುಳಿತರು ಹೀಗೆ ವಿಶ್ವಾಮಿತರು ಅಜರ ಅಮರ ಭಾವದಲ್ಲಿ ಆ ಪರ್ಣಶಾಲೆಯು ಜಗಧರ್ಮವನ್ನು ಮೀರಿತು ಎಲ್ಲವನ್ನೂ ಜಡಚೇತನವೆಂಬ ಭೇದವಿಲ್ಲದೆ ಸರ್ವವನ್ನು ಪಾಕಾಭಿಮುಖವಾಗಿ ಮಾಡಿ ಪರಿಣಾಮಗೊಳಿಸುತ್ತಿರುವ ದಿಕ್ಕಾಲಗಳು ಈ ಮಹಾಮುನಿಂದನು ನಿಶ್ಚಲವಾಗಿ ಅಜರ ಅಮರ ದಿವ್ಯ ಅನ್ನ ಸ್ವರೂಪವಾಗಿ ಕುಳಿತಿರುವ ದೇಹವನ್ನು ಅನುಗ್ರಹಿಸಿ ತಮ್ಮ ಪ್ರಭಾವವು ಅಲ್ಲಿ ಪ್ರಸರಿಸದಂತೆ ಆತನ ಸುತ್ತಲೂ ಒಂದು ಕೋಟೆಯನ್ನು ಕಟ್ಟಿ ಅದಕ್ಕೆ ಕಾವಲಾಗಿ ತಾವೇ ಕುಳಿತರು